ಕ್ಯ ಸಾಧಕ ಶಿಷ್ಯಾತಿವತ್ಸಲಾನ್ ಧೀರನ್ ಬಾಳಗಾರು ಗುರುವೂನ್ ಭೇ ಶಿವೃಂದಾರಕಮೌಳಿವೃಂದ ಖಚಂದ್ರವೃಂದೇ ಆನಂದತೀರ್ಥಾರ್್ಯ ಶಿರೋಮಣೇಸ್ತಾರವೃಂದಣಮಿ ನಿತ್ಯವ್ಯಾಸಗುಣಾ ವಿದ್ಯಾಧೀಶಾಷ ನಿರಾಶ ಗತಕ್ಲೇಶ ಕುರ್ವನಾಶಿಶಂ ಲಕ್ಷ್ಮೀಕರತಲಾ ಭೋಜಲಾ ಪದ್ದಂಜಂ ಪ್ರಣಮಗ್ರೀವಂ ದೇವಚಕ್ರವರ್ತಿ ನಾರಾಯಣಾ ಪರಿಪೂರ್ಣಗುಣಾ ವಿಶ್ವೋದಯಸ್ಥಿತಿರೇತಿ ಪ್ರದ ज्ञानप्रद विबुरसौक्य दुख सत्कार नमो नमस्ते नारायण सुरगुर जगदेकनाथ भक्त प्रिं सकलोक नमस्कृत्यवर्जित विभुमाशं वंदे भवधमरा सुसुर्यम नारायण नमस्कृत नरच दी व्यासं ततो जय मुदीर ये जयति हरचितसर्वेवकवंद्यम गुरभीष्टाद सज्जना निखिलगुणगणारण नितर्मुक्तोषा सरसी जनयनसो श्रीपतिर्मानू नचार्य अयको प्रत्येक मंगलाुष्ठान रचने अदे ಬಹಳ ಪ್ರಸಿದ್ಧ ಶ್ಲೋಕ ನಾವೆಲ್ಲ ಕೇಳಿರ್ತೇವೆ ಎಲ್ಲರೂ ತಮ್ಮ ತಮ್ಮ ಮಂಗಳಾನುಷ್ಠಾನದಲ್ಲಿ ಇದನ್ನು ಹೇಳ್ಕೊಳ್ತಾರೆ ಮತ್ತು ಜಯತಿ ಇತ್ಯಾದಿ ಪದ್ಯಗಳನ್ನು ಹೇಳಿ ಭಗವಂತನಿಗೆ ಮಹಾಮಂಗಳಾರತಿಯನ್ನು ನೀರಾಜನವನ್ನು ಮಾಡಬೇಕು ಅಂತ ಟೀಕಾಕೃತ್ಪಾದರೂ ತಮ್ಮ ಪದ್ಯಮಾಲದಲ್ಲಿ ಪದ್ಯಮಾಲಾ ಅಂತ ಪೂರ್ಣ ದೇವರ ಪೂಜೆಯ ಕ್ರಮವನ್ನು ಹೇಳುವ ಒಂದು ನೂರಿಪ್ಪತ್ತ ನಾಲ್ಕು ಪದ್ಯಗಳ ಸ್ತೋತ್ರ ಮಾಡಿಕೊಟ್ಟಿದ್ದಾರೆ ಸಮಗ್ರ ಪೂಜಾ ವಿಧಾನವನ್ನು ಟೀಕಾಕೃತ್ಪಾದರು ತೋರಿಸ್ತಾರೆ ಅಲ್ಲಿ ಮಹಾಮಂಗಳಾರತಿಯನ್ನು ಮಾಡಬೇಕಾಗಿದ್ದರೆ ಈ ಪದ್ಯಗಳನ್ನು ಹೇಳಬೇಕು ಅಂತ ಇದು ಮೂರನೇ ಅಧ್ಯಾಯದಲ್ಲಿ ಒಂದು ಮೂರು ಮಂಗಳಾನುಷ್ಠಾನ ಇದೆ ಅದು ಜಯತಿ ಜಯತಿ ಅಂತ ಶುರುವಾಗುತ್ತೆ ಭಗವಂತ ಜಯತಿ ನಿತ್ಯೋತ್ಕೃಷ್ಟ ಇದ್ದಾನೆ ನಿತ್ಯವೂ ಜಯವೇ ಪರಾಜಯ ಇರೋದು ಹೇಗೆ ಎಲ್ಲ ಆನಂದ ಸೃಷ್ಟಿಗೆ ಒಳಪಟ್ಟವರು ಅವನು ಕೊಟ್ಟರೆ ಅವರಿಗೆ ಜೀವನ ಅವನು ಮಲಗಿಸಿದ್ರೆ ಎಲ್ಲ ಹೊಟ್ಟೆಯಲ್ಲಿ ಮಲಗಿರ್ತಾವಷ್ಟೆ ಹೀಗಾಗಿ ಅವರೆಲ್ಲರಿಗೂ ಕೂಡ ನಿಯಂತ್ರಣ ಮಾಡುವಂತಹ ಭಗವಂತರಿಗೆ ಪರಾಜಯ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನಿತ್ಯೋತ್ಕೃಷ್ಟ ಇದ್ದಾನೆ ಅಂತ ಸದ್ಯದ ಅಭಿಪ್ರಾಯ ಕಾರಣ ಇಲ್ಲಿ ರೀತಿಯಲ್ಲಿ ಮಂಗಳಾನುಷ್ಠಾನ ಮುಖ್ಯ ಕಾರಣ ಈ ಗ್ರಂಥಕ್ಕೆ ಜಯ ಅಂತ ಹೆಸರು ಅಂದರೆ ಯಾವ ಗ್ರಂಥಕ್ಕೆ ಇಲ್ಲಿ ನಿರ್ಣಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಆಚಾರ್ಯರು ಆ ಕೃತಿಯ ಹೆಸರು ಜಯ ಅಂತ ಮಹಾಭಾರತದ ನಿಜವಾದ ನಾಮಧೇಯ ಜಯೋ ನಾಮ ಇತಿಹಾಸೋ ಎಂ ಅದಕ್ಕೆ ಜಯ ಅಂತ ಹೆಸರು ಯಾರಿಗೆ ನಿತ್ಯ ಜಯ ಇದೆ ಯಾರ ಜಯವನ್ನು ಇಲ್ಲಿ ಚಿತ್ರಣ ಮಾಡ್ತಾ ಇದ್ದಾರೆ ಅದು ಗೊತ್ತಾಗಲಿ ಅಂತಲೇ ಹಾಗೆ ಯಾಕೆ ನಾವು ಮಂಗಳಾನುಷ್ಠಾನ ಮಾಡಬೇಕು ಅಂತೀವಲ್ಲ ಏನಂತೇಳಿ ವ್ಯಾಸಂ ಸರಸ್ವತೀಂ ವ್ಯಾಸಂ ಆಮೇಲೆ ಜಯ ಮುದಿರೆಯೇ ಜಯವನ್ನು ಹೇಳಬೇಕು ಇವರಿಷ್ಟು ಜನಕ್ಕೆ ನಮಸ್ಕಾರ ಮಾಡಿ ಜಯ ಏನು ಜಯ ಹೇಳೋದು ಜೈ ಜೈ ಅಂತ ಹೇಳೋದಲ್ಲ ಜಯ ಅಂದರೆ ಮಹಾಭಾರತವನ್ನು ಹೇಳಬೇಕಾದರೆ ಇಷ್ಟು ಜನರ ಅನುಗ್ರಹ ಬೇಕು ನಮಗೆ ಅಂತ ಅಂದರೆ ಆ ಜಯ ಅಂತ ಗ್ರಂಥದ ಹೆಸರು ಒಂದು ಅದನ್ನು ವಿಸ್ತಾರವಾಗಿ ತಿಳಿಸ ಹೇಳೋಲಿದ್ದಾರೆ ಆಚಾರ್ಯರು ಅದಕ್ಕೆ ಮೊದಲು ಮಂಗಳಾನುಷ್ಠಾನ ಹಾಗೂ ಮಾಡಿ ಅಚಿಂತ್ಯ ನಾವು ಪೂರ್ಣ ಭಗವಂತನನ್ನು ಎಲ್ಲ ಅರ್ಥ ಮಾಡ್ಕೊಂಡು ಬಿಟ್ವಿ ಆಗೋದೇ ಇಲ್ಲ ಯಾಕೆ ಅವನು ಪೂರ್ಣವೇ ಆಗೋಲ್ಲ ಸ್ವಲ್ಪ ತಿಳ್ಕೊಂಡು ಬಿಟ್ಟರೆ ನಾವು ನಾವು ಸ್ವಲ್ಪ ತಿಳ್ಕೊಂಡು ಅವನಷ್ಟು ತಿಳ್ಕೊಂಡ್ವಿ ಅಂತಂದರೆ ಅವನು ಸ್ವಲ್ಪ ಆಗ್ತಾನೆ ಪೂರ್ಣ ಆಗೋಲ್ಲ ಎಷ್ಟು ಬೇಕಾಷ್ಟು ಚಿಂತನೆ ಮಾಡಿದರೂ ಅವನ ಪೂರ್ಣ ತಿಳಿಲಿಕ್ಕಾಗೋಲ್ಲ ಅಂದನೋ ಅವನು ಪರಿಪೂರ್ಣ ವಸ್ತು ನಿರವಧಿಕ ಪೂರ್ಣತ್ವ ಇದೆ ಅದಕ್ಕೆ ಹರಿಹಿ ಅಚಿಂತ್ಯ ಸರ್ವದೇವೈಕ ವಂದ್ಯ ಸಮಸ್ತ ದೇವತೆಗಳಿಂದ ಏಕ ವಂದ್ಯ ಮುಂದೆ ಮಹಾಭಾರತದಲ್ಲಿ ಇದನ್ನೆಲ್ಲ ನಾವು ನೋಡ್ತೇವೆ ಕೃಷ್ಣನ್ ನಾವೆಲ್ಲ ಅರ್ಥ ಮಾಡಿಕೊಂಡಿದ್ವಿ ಅಂತ ಅಂದ್ಕೊಂಡಿದ್ದರೂ ಅವನು ವಿಶ್ವರೂಪಾದಿಗಳನ್ನು ಪ್ರದರ್ಶನ ಮಾಡಿದಾಗ ಅರ್ಜುನರು ಕ್ಷಮೆ ಬೇಡ್ತಾರೆ ಸ್ವಾಮಿ ನಾ ಏನು ಅಂತ ತಿಳ್ಕೊಂಡಿದ್ದೆ ನಿನ್ನ ಈ ರೂಪ ಇನ್ನೊಂದು ಸ್ವಲ್ಪ ಹೆಚ್ಚು ತೋರಿಸ್ತೀನಿ ಅಂತಂದರೆ ನಾನೇ ಹೆದರ ನಡಿಗೆ ಸತ್ ಹೋಗ್ತೇನೆ ಅಷ್ಟೇ ರೂಪೋಪ ಸಂಹಾರ ಮಾಡುವಂತೂ ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ನಮಗೆ ಪೂರ್ಣ ಚಿಂತನೆ ಮಾಡಲಿಕ್ಕಾಗಲ್ಲ ಮುಖ್ಯ ಪ್ರಾಣದೇವರ ಅವತಾರಭೂತರಾದಂತಹ ಭೀಮಸೇನ ದೇವರು ಅದರಂತೆ ಯಮಧರ್ಮರಾಜರ ಮಕ್ಕಳು ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ನಮಸ್ಕಾರ ಮಾಡಿದ್ದನ್ನು ಕಾಣಬಹುದು ನಿಸ್ತಿಯಾವಯಂ ಸ್ವಾಮಿ ನಿನ್ನ ಅನುಗ್ರಹದಿಂದಲೇ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿದ್ದೀವಿ ಅಂತ ಸ್ಫುಟವಾಗಿ ನಮಸ್ಕಾರ ಮಾಡುತ್ತಾರೆ ವಿರಾಟ ಪರ್ವದ ಕಡೆ ಭಾಗದಲ್ಲಿ ನೀ ಹೇಳಿದಂತೆ ಕೇಳಿಕೊಂಡಿರ್ತೇವೆ ಅಂತಾರೆ ಉದ್ಯೋಗ ಪರ್ವದಲ್ಲಿ ವಯಸ್ಸಿನಲ್ಲಿ ಚಿಕ್ಕವನು ಹಾಗೆ ನೋಡುವುದಾದರೆ ಲೋಕದೃಷ್ಟಿಯಿಂದ ಮತ್ತೆ ಬಲದಲ್ಲಿ ತನ್ನ ಸಾಮರ್ಥ್ಯ ವಿಶೇಷದಲ್ಲಿ ನಿತ್ಯೋತ್ಕೃಷ್ಟ ಅನ್ನೋದನ್ನು ಸರ್ವದೈವೈಕ ವಂದ್ಯಹ ಅನ್ನೋದರಿಂದ ಸಂಗ್ರಹ ಮಾಡಿ ಪರಮಗುರುಹು ಉತ್ಕೃಷ್ಟ ಗುರು ಅರ್ಜುನಾದಿಗಳಿಗೆ ಗಿತೋಪದೇಶಿಗಳನ್ನು ಮಾಡಿ ಯಾವ್ಯಾವ ಕಾರ್ಯಕ್ಕೆ ಏನೇನು ಸನ್ಮಾರ್ಗವನ್ನು ತೋರಿಸಿಕೊಳ್ಬೇಕು ಅದನ್ನು ತೋರಿಸಿಕೊಟ್ಟಂತಹ ಏಕಪಾತ್ರ ಕೃಷ್ಣ ಪರಮಾತ್ಮ ಅದರಿಂದ ಪರಮಗುರು ನಮ್ಮ ಮುಖ್ಯ ನಾಯಕನನ್ನು ಮಹಾಭಾರತದಲ್ಲಿ ಯಾರು ಅಂತ ಆರಿಸ್ಕೊಳ್ಬೇಕಲ್ಲ ತೋರಿಸ್ಕೊಡ್ತಾರೆ ಈ ಎಲ್ಲ ಗುಣ ಯಾರಲ್ಲಿದೆ ಅವ್ರನ್ನ ಹಿಡೀರಿ ಅದು ಬೇರೆ ಯಾರೂ ಅಲ್ಲ ಕೃಷ್ಣ ಒಬ್ಬನೇ ಆಗ್ತಾನೆ ಇನ್ನೂ ಅಭೀಷ್ಟ ಯಾರು ಏನು ಕೇಳಿದ್ರು ಅವ್ರಿಗೂ ಮಾಡಿಕೊಡ್ತೈತೆ ಇವರ ಸೇನಾ ಇವರ ವರ್ಚಸ್ ಎಲ್ಲ ನೋಡಲಿಕ್ಕೆ ತುಂಬ ಕಮ್ಮಿ ಲೋಕದೃಷ್ಟಿಯಿಂದ ಆದರೆ ಗೆದ್ದದ್ದು ಪಾಂಡವರೇ ಪಾಂಡವರ ಏನು ಅಭೀಷ್ಟ ಇತ್ತು ಪೂರೈಸಿಕೊಟ್ಟ ಪರಮಾತ್ಮ ಅಭಿಷ್ಟ ಅವಾಪ್ತಿದ ಯಾರಿಗೆ ದುಷ್ಟರಿಗೆಲ್ಲ ಅಲ್ಲ ಮತ್ತು ಅದಕ್ಕೆ ಸಜ್ಜನ ಅದಕ್ಕೆ ಮೂಲ ದೃಷ್ಟ ಸಜ್ಜನರು ಪಾಂಡವರು ಅಂತ ಅರ್ಥ ನಿಖಿಲ ಗುಣಗಣಾರುಣ ಅವನಲ್ಲಿ ಎಷ್ಟು ಗುಣ ಇದೆ ಅಂತ ಲೆಕ್ಕ ಹಾಕ್ತಾ ಹೋದರೆ ಪರಮಾತ್ಮನಲ್ಲಿ ಕೃಷ್ಣದೇವರಲ್ಲಿ ಸಮಗ್ರ ಗುಣಗಳು ಅರುಣ ಸಮುದ್ರದಂತೆ ಸೇರಿಕೊಂಡಿದ್ದಾರೆ ಅಂಥ ಪರಮಾತ್ಮ ನಿತ್ಯ ನಿರ್ಮುಕ್ತ ದೋಷ ಎಂದೂ ಯಾವ ದೋಷವೂ ಇಲ್ಲ ಹಾಗಾದ ಹಾಗೆಲ್ಲ ಕಾಣಿಸಿದೆಯಲ್ಲ ಅಂದರೆ ಹಿಂದೆ ಹೇಳಿದಂತೆ ಇದೆಲ್ಲ ನಾಟಕ ನಟನೆ ಅಂತ ತಿಳಿಯಬೇಕು ಸರಸಿಜನ್ ಏನೋ ಸದಾ ಅರಳಿದ ಕಣ್ಣುಗಳಿದ್ದಂತೆ ಕಣ್ಣು ಮುಚ್ಚೋದು ಹೀಗೆ ನೋಡೋದು ಕ್ರೋಧದಿಂದ ನೋಡೋ ಅವಾಗೆಲ್ಲ ಕಣ್ಣು ಬೇರೆ ಬೇರೆ ಆಗುತ್ತೆ ಸದಾ ಅರಳಿದ ದೊಡ್ಡ ದೊಡ್ಡ ಕಣ್ಣುಗಳೇ ಯಾವಾಗಲೂ ಅಂದರೆ ಏನರ್ಥ ನಮ್ಮ ಕಣ್ಣು ಮತ್ತು ಮುಖ ಮನಸ್ಸಿನ ಕಣ್ಣಿ ಒಳಗಡೆ ಏನಿದೆ ಯಾಕೋ ಕಣ್ಣು ಚಿಕ್ಕದಾಗಿದೆಯಲ್ಲ ಏನಾಗಿದೆ ಆಯಾಸ ಭಾಳಾಗಿದೆಯಾ ಅಂತ ಕೇಳ್ತಾನೆ ಆಯಾಸ ಆದರೆ ಚಿಂತೆ ಇದ್ದರೆ ದುಃಖ ಇದ್ದರೆ ಮಾತ್ಸರಿಯ ಕಣ್ಣಲ್ಲಿ ಗೊತ್ತಾಗುತ್ತೆ ಈ ಹೀಗೆ ನೋಡ್ತಿರ್ತಾರೆ ನಮ್ಮ ಒಳಗಡೆಯಲ್ಲಿ ಸಿಟ್ಟಿದ್ದರೆ ಗೊತ್ತಾಗೋದು ಹಾ ಸಿಟ್ಟಿದೆ ಅದಕ್ಕೆ ಹಾಗೆ ನೋಡ್ತಾಯಿತ್ತು ಉದಾಸೀನ ಎಲ್ಲಿ ಎಲ್ಲ ಕಣ್ಣಲ್ಲಿ ಕಾಣುತ್ತೆ ಯಾಕೆ ಪರಮಾತ್ಮನ ಕುಂಡಲೀಕಾಕ್ಷ ಕಮಲದಂತೆ ನಯನವುಳ್ಳವನು ಕಮಲೇಕ್ಷಣ ಹೀಗೆಲ್ಲ ಚಿಂತನೆ ಮಾಡಬೇಕು ಅಂದರೆ ಅದು ಯಾವುದು ದೋಷ ಇಲ್ಲ ಅವನಿಗೆ ಅಂತ ಎಲ್ಲರನ್ನೂ ಏಕಪ್ರಕಾರ ಕಾಣ್ತಾನೆ ಅವರೊಬ್ಗೇನು ಬೇಕೋ ಅದನ್ನು ಕೊಡ್ತಾನಷ್ಟೇ ಅದರ ತನಗು ಸುಟ್ಟೋ ಮಾಚ್ಚರ್ಯನೋ ಒಳಗಡೆಯಲ್ಲೇನೇನೋ ಯಾವ ಕೊಳಕು ಇಲ್ಲ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನಃ ಅಸವು ಎದುರುಗಡೆ ಕಾಣ್ತಾ ಇದ್ದಾರ ಆಚಾರ್ಯರು ಶ್ರೀಪತಿ ಹರಿಹಿ ಮಾನದ ನಮಗೆ ಮಾನವನ್ನು ಕೊಡುವವನು ಮಾನ ಅಂತಂದರೆ ಮುಂದೆ ನಾವು ಮಹಾಭಾರತವನ್ನು ತಿಳ್ಕೊಳ್ಳಿ ಹೊರಟಿದ್ದೇವೆ ಅದು ಬಾದರಾಯಣ ರೂಪಿಯಾದ ಪರಮಾತ್ಮನೇ ನಿರ್ಮಾಣ ಮಾಡಿತು ಅದರ ಬಗ್ಗೆ ಅವನೇ ತಿಳುವಳಿಕೆ ಕೊಡಲಿಲ್ಲ ಅಂತಾದರೆ ನಾವು ಏನು ಪ್ರಯತ್ನ ಮಾಡಿಯೂ ಪ್ರಯೋಜನ ಇಲ್ಲ ಆಚಾ ನಿರ್ಣಯ ಇದೆಯಲ್ಲ ಆ ನಿರ್ಣಯವೂ ಅರ್ಥ ಆಗೋಲ್ಲ ನಮಗೆ ಅರ್ಥ ಆಗಿಯೇ ಅದರ ನಿಜವಾದ ಅಭಿಪ್ರಾಯದ ಗ್ರಹಿಕೆ ಆಗಬೇಕಾದರೆ ಅವಶ್ಯವಾಗಿ ಭಗವಂತನೇ ಒಳಗಡೆ ಅಲ್ಲಿ ಶ್ರೀಪಥರು ಮಾನದೋನ ಹಾ ಏನರ್ಥ ಗೊತ್ತೇನು ಏನಲ್ಲ ಮಂತ್ರ ಧಿಯೋ ಯೋ ನಃಃ ಜೀವಕ್ಕೂ ಜಡಕ್ಕೂ ವ್ಯತ್ಯಾಸ ಮಾಡಿ ಪ್ರತಿಕ್ಷಣಚೇತನರಿಗೆ ತಿಳುವಳಿಕೆ ಕೊಡ್ತಾ ಇದ್ದಾನಲ್ಲ ತಿನ್ನೋದು ಉಣ್ಣೋದ್ರದ್ದಾಳು ತಿಳುವಳಿಕೆ ಕೊಡ್ತಾ ಅನ್ನಲ್ಲ ಜಡಕ್ಕಿದೆಯಾ ಅವನು ಕೊಡ್ತಾ ಇದ್ದಾನೆ ಅಂತ ನಮಗೆ ತಿಳುವಳಿಕೆ ಇದೆ ನಾವು ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಕಷ್ಟ ಸುಖ ದುಃಖ ಏನಾದ್ರೂ ಗೊತ್ತಾಗ್ತಾ ಇದ್ವಿ ತಿಳುವಳಿಕೆ ಎಲ್ಲದೆ ಇದ್ದರೆ ನಮಗೂ ವ್ಯತ್ಯಾಸ ಇಲ್ಲದೆ ಬಿದ್ದುತ್ತಿದ್ವಿ ಅದನ್ನು ಕೊಟ್ಟು ಚೇತನವನ್ನು ಚೇತನತ್ವವನ್ನು ತುಂಬಿ ನಮ್ಮನ್ನು ಕಾಪಾಡ್ತಾ ಇದ್ದಾನಲ್ಲ ಅದೇ ದೊಡ್ಡ ಗುಣ ಅದಕ್ಕೆ ಗಾಯತ್ರಿ ಮಂತ್ರದಲ್ಲಿ ಇದೊಂದು ಅಂಶ ಚಿಂತನೆ ಮಾಡಿ ಅಂತ ಬುದ್ಧಿ ಪ್ರಚೋದನೆ ನಾವು ಬೇಕು ಅಂದಿದ್ದಲ್ಲ ಹೊಳಿಯೋಲ್ಲ ಬೇಡ ಅಂದಿದ್ದು ಬಿಡೋಲ್ಲ ಯಾರನ್ನ ಕಳ್ಕೊಂಡಿರ್ತೇವೆ ಆ ನೆನಪು ದೂರ ಆಗಲಪ್ಪ ಅಂತಂದರೆ ಇಲ್ಲ ನೆನಪಾಗ್ತಾನೆ ಇರುತ್ತೆ ಮತ್ತೆ ಮತ್ತೆ ದುಃಖ ಆಗುತ್ತೆ ಅಲ್ಲಿ ಇದೆಲ್ಲ ಕೊಡೋನು ಯಾರು ನಮ್ಮ ನಿಯಂತ್ರಣ ಇಲ್ಲ ಇದನ್ನೆಲ್ಲ ಭಗವಂತನೇ ಕೊಡುವವನು ಆದ್ದರಿಂದಾಗಿ ಒಳ್ಳೆ ತಿಳಿವಳಿಕೆ ನಮ್ಮನ್ನು ಉದ್ಧಾರ ಮಾಡುವ ಸ್ವರೂಪೋದ್ಧಾರ ಮಾಡುವ ತಿಳಿವಳಿಕೆ ಭಾರತದಿಂದ ನೀನೇ ಏನು ಕೊಟ್ಟಿದ್ದಿ ಸ್ವಾಮಿ ಆ ಗ್ರಂಥ ಮಾತ್ರಕ್ಕೆ ಮನೆಯಲ್ಲಿ ಪುಸ್ತಕ ಇದ್ದರೆ ತಿಳುವಳಿಕೆ ಬರೋಲ್ಲ पुस्तक एदे ब नाव अध्ययनूगड़ी तत्वाभिमानी देवगल द्वारा भगवानने बुद्धि प्रचोदन प्रार्थने प्रतिनिध्य नमलो श्रीपद मानदोन अतिकोटू उत पूर्वाध्याये अथवा उत्तपूर्वेध्याय शास्त्राण निर्णय पर दिव्या अथ भारतवाद्यान एतरव अद्यप्य हिंदे ಹಿಂದಿನ ಅಧ್ಯಾಯದಲ್ಲಿ ಎಷ್ಟೋ ಅಚ್ಚುಕಟ್ಟು ಪೌರಾಣಿಕ ಶೈಲಿಯಲ್ಲಿ ಮಾತಾಡ್ತಾರೆ ಆಚಾರ್ಯನು ಪುರಾಣದಲ್ಲಿ ಹಾಗೆ ಹಿಂದೇನು ಬಂತು ಮುಂದೇನು ಹೇಳ್ತೇವೆ ಹಿಂದಿಂದೆಲ್ಲ ಒಪ್ಪಿಸಿ ಮುಂದಿನ ಪ್ರತಿಜ್ಞೆ ಮಾಡಿಯೇ ಮುಂದೆ ಹೋಗ್ತಾರೆ ನೀವು ಭಾಗವತಾದಿಗಳನ್ನು ಕೇಳಬಹುದು ಅದನ್ನು ಅದೇ ಕ್ರಮದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಪರಹ ಶಾಸ್ತ್ರ ನಿರ್ಣಯ ಎಲ್ಲ ಶಾಸ್ತ್ರಗಳೂ ಏನನ್ನು ಹೇಳ್ತಾವೆ ಒಟ್ಟಾರೆ ಶಾಸ್ತ್ರಗಳ ಗುರಿ ಎಲ್ಲಿ ಅಂತನ್ನೋದನ್ನು ಬಹಳ ಚೆನ್ನಾಗಿ ನಾವು ನೋಡಬಹುದು ಆ ಕ್ರಮದಲ್ಲಿ ತೋರಿಸಿಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ತೋರಿಸಿಕೊಟ್ಟಿದ್ದಷ್ಟೇ ಅಲ್ಲದೇ ಈ ಹೊತ್ತಿಗೆ ಭಾರತವಾಕ್ಯಾನೇವ ಭಾರತದ ವಚನಗಳನ್ನೇ ಇಲ್ಲಿ ಅಧ್ಯವಸ್ಯಂತೆ ಇಲ್ಲಿ ನಿರ್ಣಯ ಮಾಡಿದ್ದೆ ಭಾರತವಾಕ್ಯವನ್ನೇ ಸ್ವೀಕಾರ ಮಾಡಿ ಭಾರತದ ಪಾತ್ರದ ನಿರ್ಣಯ ಏನು ಭಾರತವನ್ನು ನೋಡಬೇಕು ನಾವು ಬೇರೆ ಏನೇನೋ ತಂದು ಹೇಳಿದರೆ ಏನಾಗುತ್ತೆ ಬೇರೆ ಕಡೆಯಿಂದ ಬೇರೆ ಪುರಾಣ ವಚನಗಳನ್ನು ಅಥವಾ ಬೇರೆ ಏನಾದ್ರು ಅದಕ್ಕೇನೋ ಅಪಾರತ ಮಾಡಿದೆ ನೋಡಪ್ಪ ಭಾರತದಲ್ಲೇ ಅವರವರೇ ಮಾತಾಡಿರುವ ಪ್ರಕರಣಗಳಿದ್ದಾವೆ ಕೆಲವನ್ನು ನೋಡಿದಾಗ ಸ್ಫುಟವಾಗಿ ಗೊತ್ತಾಗುತ್ತೆ ಯಾವುದು ಯಾವ ರೀತಿಯಲ್ಲಿ ಅಂತನ್ನೋದು ನಮಗೆ ಅರ್ಥ ಆಗಬೇಕಾಗಿದ್ದರೆ ಅವಶ್ಯವಾಗಿ ನಮಗೇನು ಗೊತ್ತಾಗಿರಬೇಕಲ್ಲಿ ಭಾರತವೇ ನನ್ನ ಅಭಿಪ್ರಾಯ ಹೀಗಿದೆ ನೀವು ಬೇರೆಯವರು ಹೇಳಿದ ಮಾತಿಗಿಂತ ಗ್ರಂಥ ಕರ್ತೃ ಬದುಕಿದರೆ ಗ್ರಂಥಕರ್ತೃವನ್ನು ಎದುರುಗಡೆ ಕೊಡಿಸಿಕೊಂಡು ಇವರ ಅಭಿಪ್ರಾಯ ಇದು ಇವರ ಅಭಿಪ್ರಾಯ ನಾವು ಅಪಾರ್ಥ ಮಾಡ್ತಾ ಇದ್ದರೆ ತಪ್ಪಾಗುತ್ತೆ ಆ ಗ್ರಂಥ ನಾನೇ ಹೇಳ್ತಾ ಇದೇನಲ್ಲಪ್ಪಾ ನಾನೇ ಇದ್ದೇನೆ ನಾನೇ ಹೇಳ್ತೇನೆ ನನ್ನ ಮಾತಿಗೆ ಇಷ್ಟು ಅಭಿಪ್ರಾಯ ಹಾಗೆ ಭಾರತವೇ ತನ್ನ ಮಾತಿನ ಅಭಿಪ್ರಾಯ ಇಷ್ಟು ಅಂತ ಹೇಳುವ ಪ್ರಸಂಗಗಳಿದ್ದರೆ ಅವಾಗ ಯಾರೂ ಅದನ್ನು ಅಪಾರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಇದ್ದ ಅದಕ್ಕೆ ಒತ್ತು ಇದ್ದಾಗ ನಾವು ಆ ಕೆಲವು ಮಾತುಗಳನ್ನು ಒತ್ತು ಕೊಡದೇ ಭಾರತದಲ್ಲಿ ರಾಶಿ ರಾಶಿ ಶ್ಲೋಕಗಳಿದ್ದಾವೆ लक्ष श्लोक अस्ट श्लोक मध्य ग्रहण मेदन गोद अद वाक्यवे हिड़ी इष्ट व्याख्यान इेल तोरी को नावे भारत वाक्यवे हिंदु हिंदे तारतम्य विष्ट सर्वोत्तमत्व वायुत्तमत्व गुर उपदेश भक्ति आभ ಭಗವಂತನ ಸಾಕ್ಷಾತ್ಕಾರ ಅದರಿಂದಲೇ ಮೋಕ್ಷ ಇತ್ಯಾದಿ ಎಲ್ಲ ವಿಚಾರಗಳು ಹಿಂದೇನೂ ಶಾಸ್ತ್ರಗಳ ತಾತ್ಪರ್ಯ ಅಂತ ಹೇಳಿತ್ತು ಅದೆಲ್ಲ ಭಾರತ ವಾಕ್ಯದಿಂದ ತೋರಿಸಿಕೊಡ್ತೇವೆ ತಾರತಮ್ಯಾದಿಗಳನ್ನು ಭಾರತದಿಂದಲೇ ಪ್ರತಿಪಾದನೆ ಮಾಡ್ತೇವೆ ಅಲ್ಲೇ ಆ ವಾಕ್ಯಗಳಿದ್ದಾವೆ ತೋರಿಸಿಕೊಡ್ತೇವೆ ಇದೊಂದು ಪ್ರತಿಜ್ಞೆಯನ್ನು ಮಾಡುತ್ತಾರೆ ಆದರೆ ಇವತ್ತು ಭಾರತದ ಪರಿಸ್ಥಿತಿ ಏನಾಗಿದೆ ಒಬ್ಬ ವಿಮರ್ಶಕ ಮೂಲಗ್ರಂಥವನ್ನು ಇಟ್ಟುಕೊಂಡು ವಿಮರ್ಶೆ ಮಾಡಲಿಕ್ಕೆ ಇಳಿಬೇಕಾದರೆ ಆ ವಿಮರ್ಶೆಗೆ ಅಂತ ತೋಳುವ ಕೃತಿ ಹೇಗಿದೆ ಅಂತ ನೋಡಬೇಕಲ್ಲ ಆ ಕೃತಿ ಹೇಗಿತ್ತು ಅಂತ ಚಿತ್ರಣ ಮಾಡಿದ್ದಾರೆ ಆಚಾರ್ಯಕಾಲಕ್ಕೆ ಏನಾಗಿತ್ತು ಅಂತ ಕ್ವಚಿತ್ ಗ್ರಂಥಾ ಪ್ರಕ್ಷಿಪಂತಿ ಕ್ವಚಿದಂತರಿತಾನಿ ಕುರಿಚಿಚ್ಚ ವ್ಯತ್ಯಾಸ ಪ್ರಮಾಣತ್ ಕ್ವಚಿ ಅನ್ಯ ಉತ್ಸನ್ನ ಗ್ರಂಥ ವ್ಯಾಕುಲ ಉತ್ಸನ್ನ ಪ್ರಾಶಃಸ ಕೋಟ್ಯಂಶೋ ಪ್ರಸಂಗ ಇಷ್ಟ ಕೆಲವು ಕಡೆಯಲ್ಲಿ ತಮಗೆ ಬೇಕಾಗಿದ್ದನ್ನು ಹಾಕಿಟ್ಟಿದ್ದಾರೆ ಸ್ಪಷ್ಟ ಗೊತ್ತಾಗುತ್ತೆ ಭಾರತ ಓದಿ ಓದಿ ಓದಿ ಒಂದು ನಾಲ್ಕು ಸತಿ ಪಾರಾಯಣ ಮಾಡಿದರೆ ಅಲ್ಲಿರೋ ಥರನೇ ಶಬ್ದ ಬಾಯಲು ನುಸುಳ್ತಾ ಇರುತ್ತೆ ಅದೇ ರೀತಿಯಲ್ಲಿ ತಮಗೆ ಏನು ಬೇಕು ಅಂದಿಷ್ಟು ಶ್ಲೋಕ ಕಟ್ಟಿದ್ರೆ ತೆಗೆದು ಸೇರಿಸೋ ಮುಂದಿನ ಸತಿ ಪ್ರಿಂಟ್ ಆಗೋದು ಎಲ್ಲ ಕೈ ಬರಹಗಳಲ್ಲ ಕೈ ಬರಹಗಳಲ್ಲೆಲ್ಲ ಹಾಗೆ ಅದನ್ನು ಅದನ್ನು ಸೇರಿಸ್ಕೊಂಡು ಬರ್ಕೊಂಬಿಟ್ರೆ ಅಕ್ಷರದಲ್ಲಿ ಏನೋ ವ್ಯತ್ಯಾಸ ಫ್ಲೋ ಅಲ್ಲಿ ಮುಂದಿನವರು ಲಿಪಿಕಾರರು ಶಾಸ್ತ್ರಾಭ್ಯಾಸ ಮಾಡಿರಬೇಕು ಅಂತ ಇರ್ತಿರಲಿಲ್ಲ ಹಿಂದೆ ಲಿಪಿಕಾರಂತ ಈಗ ಪ್ರಿಂಟಿಂಗ್ ಮಿಷನಿಂದ ಪ್ರಿಂಟ್ ಆಗಿ ಬರುತ್ತೆ ಹಿಂದೆ ಹಾಗಲ್ಲ ಕೆಲವರು ಲಿಪಿಕಾರರು ದುಡ್ಡುಗೋಸ್ಕರ ಬರೆದು ಕೊಡೋರು ಇದ್ದರು ಕೆಲವರು ಅವರಪ್ಪ ನನಗೆ ಭಾರತ ಗ್ರಂಥ ಬೇಕು ನೀ ಬರ್ಕೊಡು ನೀನು ದುಡ್ಡು ಕೊಡ್ತೇನೆ ಹೊಗ್ಲು ಊರು ಆ ಥರ ಕೂತ್ಕೊಂಡು ಬರೋ ಅವ್ರ ಕೆಲಸ ಅಷ್ಟೇ ಅವ್ರು ಕೂತ್ಕೊಂಡು ಬರ್ಕೊಡ್ಬೇಕು ಅವನಿಗೇನಿದ್ಯೋ ಅದನ್ನು ಕಾಪಿ ಮಾಡ್ತಿದ್ದ ಏನಿದೆ ಅದನ್ನು ಕಾಪಿ ಮಾಡಿ ಕೊಟ್ಕೊಡೋರು ಓ ಇದರಲ್ಲಿ ಇದೇ ಶ್ಲೋಕ ಅಂತ ತಿಳ್ಕೊಳೋರು ಹೀಗೆ ಪ್ರಕ್ಷಿಪಂತಿ ಕೊಚ್ಚಿದ್ದ ಅಂತರಿತಾನಪಿ ಇದ್ದಿದ್ದು ತಮಗೆ ಬಾಧಕ ಅಂತ ಅನಿಸ್ತಾ ನೋಡು ಇದಿಷ್ಟು ಬರಿಬೇಡ ಲಿಪಿಕಾರನಿಗೆ ಆದೇಶ ಕೊಟ್ಬಿಟ್ರೆ ಇದಿಷ್ಟು ಇದು ಬೇಡ ಇದು ಇದು ಬರಿಬೇಡ ಆಮೇಲೆ ಅದಷ್ಟು ತೆಗೆದು ಅಂತರಿತ ಕಾಣದೇ ಇದ್ದಂತೆ ಮಾಡಿಬಿಡೋದು ಇನ್ನು ಕೆಲವನ್ನ ವ್ಯತ್ಯಾಸ ಯಾರಿಗೋ ಹೇಳಿದ್ದೀನಿ ಯಾರಿಗೋ ಅಥವಾ ಒಂದು ಅಧ್ಯಾಯ ಮುಂದಿದ್ದ ಹಿಂದಕ್ಕೆ ಹಿಂದಿನ ಅಧ್ಯಾಯ ಮುಂದಕ್ಕೆ ಹಾಕಿ ಯಾರ್ದೋ ಮಹಿಮೆ ಹೇಳ್ಬೇಕಾದ್ರೆ ಅರ್ಜುನನ ಪ್ರಕರಣ ಬರ್ತಾ ಇದೆ ಮುಂದೆ ಕರ್ಣನ ಮಹಿಮಾನ ಹೇಳ್ತಾರೆ ಅರ್ಜುನನ ಮಹಿಮೆ ಹೇಳೋದನ್ನೆಲ್ಲ ಕರ್ಣನಿಗೆ ಸೇರಿಸ್ಬಿಟ್ರೆ ಆ ಮಹಾಪರಾಕ್ರಮಿ ಮಹಾಧನ್ಮ ಇಂಥ ಈ ನ್ಯೂಟ್ರಲ್ ಆದಿ ಶಬ್ದಗಳು ಸಾಮಾನ್ಯವಾಗಿ ಹೇಳುವ ಶಬ್ದಗಳನ್ನು ಅಲ್ಲಿಯೂ ಆಗ್ಬೋದು ಇಲ್ಲಿಯೂ ವ್ಯತ್ಯಾಸ ಇಟ್ಬಿಟ್ರೆ ಎಷ್ಟಪಾರ್ ಅರ್ಥ ಆಗಬಹುದು ಅದು ಪುರಾಣದಲ್ಲಿ ಹಾಗಾಗಿದೆ ಪುರಾಣದಲ್ಲಿ ವಾಯುದೇವರ ಮಹಿಮಾವನ್ನು ಶೇಷದೇವರಿಗೆ ಹಾಕಿಟ್ಟಿದ್ದಾರೆ ಶೇಷಾಚಲ ನಾವೆಲ್ಲ ಏನು ಕೇಳ್ತೇವೆ ವಾಯುದೇವರು ಕನಿಷ್ಠಾಂಗ್ಲ ನಕಸ್ಪರ್ಶದಿಂದ ಓಲಿಸಿದರು ಅಷ್ಟೇ ಅಲ್ಲ ಅಲ್ಲಿ ಆ ಕಾಲಕ್ಕೆ ಕೇಳ್ಕೊಂಡಿರುತ್ತೆ ಶೇಷದೇವರನ್ನು ಏನಾರು ಮಾಡಪ್ಪ ನಾನು ಮರ್ಯಾದೆಗೊಳಿಸಲಿ ಅಂತ ನಾನು ಕಾಲಲ್ಲಿ ಓದಿತೀನಿ ನಾನು ಮರ್ಯಾದೆಗೊಳಿಸಲಿ ಅಂತ ದೊಡ್ಡವ್ರನ್ನ ಕೇಳ್ಕೊಂಡಿರ್ತದೆ ಹೊಂದಾಣಿಕೆ ಆಗುತ್ತಾ ಬರೆದಿಟ್ಟಿದ್ದಾರೆ ಅವ್ರ ಮಹಿಮಾ ಇವರಿಗೆ ಇವ್ರ ವ್ಯತ್ಯಾಸ ಮಾಡುವುದು ಅಂಥದ್ದು ಬೇಕಾಷ್ಟಿದೆ ಹೀಗೆ ಪ್ರಮಾದ ಕುಚಿತನ್ಯಂತ ಕೆಲವೊಮ್ಮೆ ಗೊತ್ತಿಲ್ಲದೆ ಅಕ್ಷರಗಳನ್ನು ಅಕ್ಷರ ಏನೋ ಇದೆ ಏ ಈ ಅಕ್ಷರಕ್ಕೆ ಆ ರೀತಿಯಾದ ಶಬ್ದ ಅರ್ಥವಿರೋರು ಹೀಗು सुंदेवर नाम तटित कौटिने भका जगन्नाथ विठलय्य विठलय्य ना हरवान सेवीं एलू हेतने मार्त यारो गुंपल एलू हेतार अली तटित कौट ने भको जगन्नाथ विठलय्योलू हेतर या गाय अरे इवे करी इन मैं काय अंतुद शब्दी अंदर अल का शरीर के काय अंक्त तटित कॉटि अल संस्कृत देश शब्द इोह तटित कोटि तटित मिंचुअर कोटिया निभा अद्क सदृशव शारीरिक क्रांति का उलह विठला कोटि मिंचो आ रीत प्रकाशपुंजन शारीरक का विठलय्याल होती केतारे अब गिना तेज विजयदासर कवचय कवच ಇಷ್ಟು ಯಾತಕೆ ಕಂಡ ಕಷ್ಟ ಏನು ಇಷ್ಟು ಅಂದ್ರೆ ಎಷ್ಟೋ ಗೊತ್ತಿಲ್ಲ ಇಷ್ಟೇ ಆತಕೆ ಎಷ್ಟೇ ಇಷ್ಟೇ ಅಂತಂದ್ರೆ ಎಷ್ಟು ಅಂತ ಹೇಳಿರ್ಬೇಕಲ್ಲ ಅಲ್ಲಿ ಈನಕ್ಕೆ ಓ ಇನ್ನೂ ಮಹಾನುಭಾವ ನಿಷ್ಠೆ ಯಾತಕೆ ಕಂಡ ಕಷ್ಟ ನಿಷ್ಠೆ ನಿಷ್ಠೆ ಹಾಳಾಗಿ ಹೋಗ ಎಲ್ಲ ಬಿತ್ ಬಿಡ್ರಿ ಆ ಕಡೆ ಯಥಾತ ಬದುಕೊಡಿ ಹಂಗ ಅರ್ಥ ಅದಿದ್ ಅಲ್ಲ ಅಲ್ಲಿರುವ ಶಬ್ದ ಸಂಸ್ಕೃತದ ಶಬ್ದ ಇಷ್ಟಿಯಾತಕ್ಕೆ ಕಂಡ ಕಷ್ಟವ್ಯಾತಕ್ಕೆ ದಿಟ್ಟ ಗುರುಗಳ ಪಾದ ಪುಟ್ಟಿರು ಇಷ್ಟಿ ಎಂದರೆ ಯಜ್ಞ ಅಂತ ಅರ್ಥ ಯಜ್ಞ ಮಾಡಲಿಕ್ಕೆ ನಿಮಗೆ ಇಲ್ಲ ಹಾಗಲ್ಲಪ್ಪ ಈ ಕಾಲಕ್ಕೆ ಪದಾರ್ಥದ ಸಾಮಗ್ರಿ ಶುದ್ಧಿ ಯಾವುದೂ ಇಲ್ಲ ಪೂಜೆ ಮಾಡಲು ಕಂಡ ಗೋಜು ಬೀಳಲು ಎಲ್ಲ ಅಂಥದ್ದೇ ಮಾತಿದೆ ನಿನಗೆ ಪ್ರಣವ ಮಂತ್ರದ ಅರ್ಥ ಆಗೋಲ್ಲ ದೊಡ್ಡ ದೊಡ್ಡ ಮಾತುಗಳಿದೆ ಅಲ್ಲೆಲ್ಲ ಬೀಜ ಮಾತಿನ ಫಲ ಬೀಜ ಮಾತು ಅಂದರೆ ಯಾವುದು ಪ್ರಣವ ಓಂಕಾರ ಅದೆಲ್ಲ ಶಾಸ್ತ್ರಕ್ಕೆ ಬೀಜ ಆ ಮಾತು ಅರ್ಥ ಆಗಬೇಕಾಗಿದ್ದರೆ ನೀನು ಯಾಗನೋ ಯಜ್ಞನೋ ಏನೇನೋ ಮಾಡ್ತೇನೆ ಕಾಶಿ ಯಾತ್ರೆ ಮಾಡ್ತೇನೆ ಗಂಗೆ ಮೀದನೆ ಮಲವು ಹಿಂಗಿತ ಎಲ್ಲ ಒಂದೇ ಆ ಫ್ಲೋ ಹೇಗಿದೆ ಅಲ್ಲಿ ಇಷ್ಟಿ ಯಾತಕೆ ಅಂತಂದಿದ್ದಾರೆ ಇಷ್ಟಿ ಅಂದರೆ ಯಜ್ಞ ಯಾಗ ಯಜ್ಞ ಮಾಡಿ ಗೋಳಾಡುವುದಕ್ಕಿಂತ ಅದರ ಸಾವಿರ ಪಟ್ಟು ಪುಣ್ಯ ಬರುತ್ತೆ ದೊಡ್ಡವರ ಕಾಲು ಹಿಡ್ಕೋ ಸಾಕು ಇಷ್ಟಿ ಮಾಡಿದರೆ ಏನು ಪುಣ್ಯ ಬರುತ್ತೋ ನೀನು ಇವರನ್ನ ಪಾದ ಹೇಳಿದರೆ ಸಾಕು ದೇವರಷ್ಟು ಅನುಗ್ರಹ ಮಾಡ್ತಾನೆ ಇಷ್ಟಿ ಮಾಡೋದರಿಂದನೂ ಕೂಡ ದೇವತೆಗಳಿಗೆ ಅವರಿಗೆ ಇವರಿಗೆ ಹವಿಸಿಕೊಟ್ಟು ಅವರನ್ನು ಹೊಲಸಿಕೊಳ್ಳು ನೀನು ಇವರನ್ನು ಹೊಲಸಿಕೊ ಸಾಕು ತರಳರಂದದಿ ಹಿಂದೆ ತಿರುಗುತ್ತಿಪ್ಪರು ಹಿಂದೆ ಮುಂದಿಂದಲ್ಲ ನಾ ಯಾಕೆ ಇಷ್ಟೊಂದು ಮಾತಾಡಬೇಕು ಅಂತಂದರೆ ಅಲ್ಲಿರುವ ಮಾತಿಗೆ ತುಂಬ ಹೊಂದಾಣಿಕೆ ಆಗೋದು ಆ ಮಾತು ಇಷ್ಟಿ ಅಂತ ಇವರಿಗೆ ಇಷ್ಟಿಗೆ ಎಂತ ಶಬ್ದ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ದೇವರವರು ಕಿತ್ತಾಕದರು ಅದಿ ಇಷ್ಟೇ ಆತಕೆ ನಿಷ್ಠೆ ಯಾತಕೆ ಇಷ್ಟು ಯಾತಕೆ ಒಬ್ಬೊಬ್ಬರ ಬಾಯಿ ಒಂದೊಂದಾಯಿತು ವಾಸ್ತವಿಕವಾಗಿರೋದು ಇಷ್ಟಿ ಯಾತಕೆ ಕಂಡಕ ಇದು ತುಂಬ ಪ್ರಸಿದ್ಧವಾದದರಲ್ಲಿ ತೋರಿಸೋದಾದರೆ ಮಹಾಭಾರತದಂತಹ ಗ್ರಂಥಗಳಲ್ಲಿ ಇನ್ನೆಷ್ಟು ಅಪಚಾರ ನಡೆದಿರಬಹುದು ಅದಕ್ಕೆ ಅಂತಾರ ಆಚಾರ ಅನುತ್ಸನ್ನ ಅಪಿ ಗ್ರಂಥ ವ್ಯಾಕುಲ ಹೀಗೆ ಉತ್ಸಾಹ ಹೊಂದಿರೋದೇ ಎಷ್ಟೋ ಗ್ರಂಥಗಳು ನಮಗೆ ಸರಿಯಾಗಿ ಯಾವುದೂ ಸಿಗ್ತಾ ಇಲ್ಲ ನಮಗೆ ಗ್ರಂಥಗಳನ್ನು ಕೈ ಬಿಟ್ಟುಕೊಂಡು ಹೋಗಿದ್ದೆ ಇದು ಸಿಗಲ್ಲ ಇದು ಸಿಗಲ್ಲ ಇದು ಸಿಗಲ್ಲ ಅಂತ ಸಿಗದೆ ಇರೋದೇ ಹೆಚ್ಚು ವ್ಯಾಕುಲ ಮಾಡಿ ಹಿಂದೆ ಮುಂದೆ ಕೆಡಿಸಿಟ್ಟಿರೋದು ಇನ್ನೊಂದಿಷ್ಟು ಸಿಗದೇ ಇರೋದೇ ತುಂಬ ಕಮ್ಮಿ ಸಿಕ್ಕಿರೋದು ಸ್ವಲ್ಪ ಸಿಕ್ಕಿರೋದನ್ನೇ ಕೆಡಿಸಿ ಕೂತಿದ್ದಾರೆ ಎಷ್ಟಾಗಿದೆ ಅಂದರೆ ಕೋಟ್ಯಂಶೋಪಿನ ವಿದ್ಯತೆ ಒಂದು ಕೋಟಿಗ ಒಂದು ಅಂಶ ಇವತ್ತು ಉಳ್ಕೊಂಡಿಲ್ಲ ನೂರು ಕೋಟಿ ಶ್ಲೋಕಗಳು ಮೂಲರಾಮಾಯಣ ಇದೆಯೇ ಇವತ್ತು ಮೂಲ ರಾಮಾಯಣ ಅಂತ ಹೇಳಲಿಕ್ಕೆ ಒಂದು ಪದ್ಯ ಕಾಣಲ್ಲ ಪಂಚರಾತ್ರ ಆಗಮ ನಮ್ಮ ಇಡೀ ವೈಷ್ಣವರ ಸಮಗ್ರ ವಿಷ್ಣು ಭಕ್ತಿಗೆ ಬೇಕಾದ ಎಲ್ಲ ಮಾರ್ಗಗಳನ್ನು ತೋರಿಸಿಕೊಡುವುದು ಪಂಚರಾತ್ರಿ ಇವತ್ತು ಒಂದು ರಾತ್ರಿನೋ ಎರಡು ರಾತ್ರಿನೋ ಅದರಲ್ಲಿ ವಿವಾದ ಇದೆ ಬರೇ ಇತ್ತೀಚೆಗೆ ಮುದ್ರಣ ಮಾಡಿದ್ದಾರೆ ಪ್ರಕಾಶ ಸಮಿತ್ರ ಅತ್ಯಂತ ತಪ್ಪು ಇಷ್ಟು ವಿಚಿತ್ರ ಅಂತಂದರೆ ಇಷ್ಟು ಆಶ್ಚರ್ಯ ಆಗಿತ್ತು ಸೋದೆ ಮಟ್ಟದಿಂದ ಮುದ್ರಣ ಆಗಿತ್ತು ಅವ್ರು ಮುದ್ರಣ ಮಾಡಬೇಕಾಗಿದ್ದರೆ ಇಷ್ಟ ಆಶ್ಚರ್ಯ ಮನ್ವಂತರ ಪ್ರಳಯಗಳ ಬಗ್ಗೆ ಅವಲ್ಲೇ ಇದೆ ಅಲ್ಲೇ ಮುಂದೆ ಮಾತಾಡ್ತಾ ಮನವಂತರ ಪ್ರಳಯ ಇಪ್ಪತ್ತು ಸಾವಿರವನ್ನು ಹೊಂದಾಣಿಕೆ ಮಾಡಬೇಕು ಇಷ್ಟ ಆಶ್ಚರ್ಯ ಅಲ್ಲಿ ಏನಿದೆ ಮನ್ವಂತರ ಪ್ರಳಯ ಈ ಇಲ್ಲ ಅದನ್ನು ಮುದ್ರಣ ಮಾಡುವ ಬ್ರಾಹ್ಮಣ ನೋಡ ಇಲ್ಲ ಅವತರಣಿಕೆಯಲ್ಲಿ ಬನ್ನಂಜೆ ಕೊಟ್ಟಿದ್ದಾನೆ ಆ್ಯಸಿಟೀಸ್ ಇಳಿಸಾಕ್ತ ದ್ರೋಹ ಅಲ್ಲ ನಾವು ಆ ಮಾಡುತ್ತಾ ಇರೋ ಅಪಚಾರ ಇದರ ಪರಿಚಯ ಇಲ್ಲದೆ ಇವತ್ತು ವಿಮರ್ಶಕರು ಸುಮಾರು ಹತ್ತಾರು ಜನ ಗುಂಪುಗಾರಿಕೆಯಿಂದ ಬೆಳೆದು ಬರ್ತಾ ಇದ್ದಾರೆ ತುಂಬ ದೊಡ್ಡ ಅನ್ಯಾಯ ನಡೀತಾ ಇದೆ ಇವತ್ತು ಈವತ್ತಿನ ಅನ್ಯಾಯ ಏನು ದೊಡ್ಡಲ್ಲಪ್ಪಾ ಆಚಾರ್ಯರಂತಾರೆ ನಮ್ಮ ಕಾಲಕ್ಕೆ ಎಷ್ಟು ನಡೆದು ಹೋಗಿದೆ ಕೋಟ್ಯಂಶೋಪಿ ನ ವಿದ್ಯತೆ ಗ್ರಂಥನೇ ಸರಿಯಾಗಿ ಸಿಗಲಿಲ್ಲ ಅಂತಂದರೆ ಗ್ರಂಥೋಪ್ಯಲುಳಿತೋ ದೇವ ದುರ್ಗಮಃ ಗ್ರಂಥನೇ ಕೆಟ್ಟು ಕೂತಾಗ ಇನ್ನೇನು ಅರ್ಥ ಮಾಡ್ಕೋತೀರಿ ಟೆಕ್ಸ್ಟೈಲ್ನ ನಿಮಗೆ ಇದು ಸರಿನೋ ಇದು ತಪ್ಪು ಅಂತ ವಿಮರ್ಶೆ ಮಾಡಲಿಕ್ಕೆ ಏನಾದರೂ ವಿಚಾರ ಬೇಕಲ್ಲ ಮೊದಲು ನಿಮ್ಗೆ ಆ ಪುಸ್ತಕನೇ ಹಾಳಾಗಿ ಹೋಗಿದೆ ಗೆದ್ದಲು ತಿಂದು ಹೋಗಿದೆ ಅಂತಂದರೆ ಅರ್ಥವೇನು ಅಂತ ಏನು ನೋಡಿ ತಿಳ್ಕೊಳ್ತೀರಿ ಇನ್ನೇನು ಅನುಷ್ಠಾನಕ್ಕೆ ತರ್ತೀರಿ ಹಾಗಾದ್ರೆ ನಮ್ಮ ಉದ್ಧಾರ ಹೇಗೆ ಹರಿಣ ಕಲಾವೇವಂ ವ್ಯಾಕುಲಿತೆ ನಿರ್ಣಯ ಪ್ರಚೋದಿತ ಹರಿಣ ನಿರ್ಣಯ ಅನ್ನವಚ್ಜಾನ ಪ್ರಸಾದತ ಯಥಾ ಕಾರಣ್ಯದ ಮಾತಾಡ್ತಾರೆ ಆಚಾರ್ಯರು ಅಂದರೆ ಒಂದು ಪಂಗಡದವನಾಗಿ ಅಥವಾ ಒಬ್ಬ ಶ್ರೀಮದಾಚಾರ್ಯನ ಮತಾನುಯಾಯಿಯಾಗಿ ನೋಡೋದಲ್ಲ ನಿಜವಾಗಿಯೂ ಒಬ್ಬ ದುರಾಗ್ರಹ ಇಲ್ಲದೆ ಇದ್ದಂತಹ ಒಬ್ಬ ವಿಮರ್ಶಕ್ಕೆ ಕೂತ್ಕೊಂಡರೆ ಅವನಿಗೆ ಕಲಿಸಿಕೊಡ್ತಾರೆ ಇವತ್ತು ನೋಡಿದರೆ ಯಾವುದೇ ಗ್ರಂಥದ್ದಾಗಲಿ ಇದಿಲ್ಲ ಇದಿಲ್ಲ ಇದಿಲ್ಲ ಸರಿಯಾಗಿ ಸಿಗಲಿಲ್ಲ ಅನ್ನೋದೇ ಎಲ್ಲ ಕಡೆ ಹೆಚ್ಚು ಒಂದು ಸ್ತೋತ್ರ ಸರಿಯಾಗಿ ಉಳಿದಿರೋಲ್ಲ ಐವತ್ತು ವರ್ಷದ ಹಿಂದೆ ಬರೆದಿರೋದು ನಮ್ಮ ಪರಿಸ್ಥಿತಿ ಹಾ ಯಾಕೆ ನಮ್ಗೆ ಯಾವುದರ ಬಗ್ಗೆನೂ ಲಕ್ಷ್ಯ ಯಾವುದನ್ನೂ ಭೌತಿಕ ಪದಾರ್ಥಗಳನ್ನಾಗಲಿ ಗ್ರಂಥ ಯಾವುದನ್ನು ಉಳಿಸ್ಕೊಳ್ಳಿಲ್ಲ ಎಲ್ಲದರಲ್ಲೂ ನಿರ್ಲಕ್ಷ್ಯ ಇನ್ನು ಆಚಾರ ವಿಚಾರಗಳು ಅದರ ಹಿನ್ನೆಲೆಯಂತೂ ಇಲ್ಲೇ ಇಲ್ಲ ಪಾಶ್ಚಾತ್ಯ ಸಂಸ್ಕೃತಿಯಲ್ಲೂ ಹೆಚ್ಚು ಆಧಾರ ನಮಗೆ ಅದನ್ನಾರು ಕೂಡ ಹಿಡಿತಾನ ಆ ಅದು ಇಲ್ಲ ಇದು ಇಲ್ಲ ಅವ್ರ ಕೈಯಲ್ಲಿ ಬಯಸಿಕೊಂಡು ಇವ್ರದ್ದು ಎಲ್ಲ ಕಳ್ಕೊಂಡು ಕಡೆಗೆ ಅನಾಥವಾಗಿ ಬದುಕ್ತಾಯಿದ್ದಾರೆ ಇದು ಭಾರತೀಯರ ಪರಿಸ್ಥಿತಿ ಇವತ್ತಿನ ದಿವಸ ಆದರೆ ಒಬ್ಬ ನಿಜವಾದ ವಿಮರ್ಶಕ ವಿಮರ್ಶೆ ಹೇಳಿದರೆ ಹೀಗೆ ಹೀಗಾಗಿದೆ ಮುಂದೆ ಗತಿಯಲ್ಲಿ ನಮ್ಮನ್ಯಾರು ಮುಂದೆ ಹಿಡಿದು ಕರ್ಕೊಂಡು ಹೋಗ್ತಾರೆ ಗ್ರಂಥ ಒಂದು ಯಾವುದೋ ಕಾದಂಬರಿ ಅಂತಲ್ಲ ಮಹಾಭಾರತ ನಮ್ಮ ಉದ್ಧಾರದ ರಹಸ್ಯಗಳೆಲ್ಲ ಅಲ್ಲಿದೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತಂದರೆ ನಮ್ಮ ಜೀವನ ವ್ಯರ್ಥ ಆಗುತ್ತೆ ಅರ್ಥ ಮಾಡಿಕೊಳ್ಳಿಕೇ ಆದರೆ ಹೇಗೆ ತುಂಬ ತಪ್ಪಾಗಿದೆ ಭಂಡಾರ್ಕರ್ ಯೂನಿವರ್ಸಿಟಿಯಿಂದ ತುಂಬ ಕ್ರಿಟಿಕಲ್ ಎಜುಮಿಷನ್ ಅಂತ ಮಾಡಿ ಭಾರೀ ಪ್ರಯತ್ನ ಮಾಡಿದರು ಪಾಪ ಅದನ್ನು ಶುದ್ಧ ಪಾಠ ಕೊಡ್ತೇವೆ ಅಂತ ಹೀಗೆ ಆಗಿಲ್ಲ ಇವತ್ತು ಸಿಗೋ ಅಂತಹ ಲಕ್ಷ ಶ್ಲೋಕಗಳಲ್ಲಿ ನಲವತ್ತು ಪರ್ಸೆಂಟ್ ಶೇಕಡ ರಷ್ಟು ಭಾಗ ಮಾತ್ರ ನಿಮ್ಮ ಶುದ್ಧ ಪಾಠ ಕೊಡಬಹುದು ನಾಗೂಂತಾರೆ ಇನ್ನು ಅರವತ್ತರಷ್ಟು ಭಾಗ ಪರ್ವಗಳು ಪರ್ವಗಳೇ ಕಿತ್ತು ಬಿದ್ದು ಹೋಗ್ತವೆ ಪರ್ವಗಳ ಹೆಸರಲ್ಲಿ ವಿವಾದ ಇದೆ ಉಪಪರ್ವಗಳ ಹೆಸರಲ್ಲಿ ವಿವಾದ ಇದೆ ಪದ್ಯಗಳಲ್ಲಿ ಪಾಠಗಳೇ ವಿಪರೀತ ವಿಚಿತ್ರ ವಿಚಿತ್ರ ಪಾಠಗಳಿದ್ದಾವೆ ಏನು ಮಾಡಬೇಕು ಹೀಗೆಲ್ಲ ಆದರೆ ಮಹಾಭಾರತದಲ್ಲಿ ಹೀಗೆ ಹೇಳಿದೆ ಹಾಗೆ ಹೇಳಿದೆ ಅಂತಂದರೆ ಮಹಾಭಾರತ ಗ್ರಂಥವೇ ಸರಿಯಾಗಿ ಸಿಕ್ಕಿಲ್ಲ ಒಬ್ಬ ಹೀಗೆ ಹೇಳಿದೆ ನೋಡಿ ಇನ್ನೊಬ್ಬರಿಗೆ ಹೇಳಿದ್ದಾರೆ ನಾನು ತುಂಬ ಬರ್ತಾರೆ ಭೀಮಶ್ಚ ಬಲಭದ್ರಶ್ಚ ಒಂದು ಪಾಠ ಬಲಭದ್ರಶ್ಚ ಭೀಮಶ್ಚ ಅನ್ನ ಪಾಠ ಒಂದು ಕಡೆಯಲ್ಲಿ ಬಲರಾಮ ಹೆಚ್ಚು ಅಂತ ಹೇಳಿದ ಹಾಗಾಗುತ್ತೆ ಇನ್ನೊಂದು ಕಡೆಯಲ್ಲಿ ಭೀಮಸೇನ ಹೆಚ್ಚು ಅಂತ ಹೇಳಿದ ಹಾಗಾಗುತ್ತೆ ಯಾರನ್ನಿಟ್ಕೋತೀರಿ ಅಲ್ಲಿ ಇಡೀ ಚರಿತ್ರೆ ನೋಡ್ಬೇಕಾಯ್ತು ಬಲರಾಮ ದೇವರು ಏನೇನು ಕೆಲಸ ಮಾಡಿದ್ದಾರೆ ಭೀಮಸೇನ ದೇವರು ಕೆಲಸ ಮಾಡಿದ್ದಾರೆ ಇದನ್ನು ನಿರ್ಣಯ ಮಾಡೋರು ಯಾರು ನಮ್ಮ ಆಚಾರ ನಿರ್ಣಯ ಮಾಡಿಕೊಡ್ತೇನೆ ಅಂತ ನಾವು ಮಾಡ್ತೇವೆ ಬಲರಾಮ ಜರಾಸಂಧನನ್ನು ಕೊಲ್ಲಿ ಹೋದಾಗ ಅಪ್ಪ ನಿನ್ನ ಕೈಯಲ್ಲಿ ಆಗೋಲ್ಲ ಅಂತ ಶರೀರು ಮಾಡಿ ಅನಾಯಾಸವಾಗಿ ಅದೇ ಜರಾಸಂಧನವನ್ನು ಒಂದು ಬಾರಿಯಲ್ಲಿ ಹೊಡೆದುಹಾಕಿದರು ಹಾಗಾದ್ರೆ ಭೀಮೆ ಹೆಚ್ಚೋ ಬಲಭದ್ರ ಹೆಚ್ಚೋ ನಾವು ಆ ನಿರ್ಣಯ ಕೊಡ್ತೇವೆ ನೋಡಿ ವೇದಾದಿ ಸಮಗ್ರ ಶಾಸ್ತ್ರಗಳನ್ನು ಇದರ ಹಿನ್ನೆಲೆಯನ್ನಾಗಿಟ್ಟುಕೊಂಡು भारत निर्णय है नान आगदल्य परतत्व प्रसिद्ध तात्पर्यार्थम परम भारत से हरणा निर्णय अन्नवच् भगवंत भाष्यव रचने वेदव्यस दर्पण नारायण रूप दुअ वेदव्य रूपदतोष आगद धन्य पूरासि इनको प्रमाण प्रस्थानी मुर्धन्यतम मदलने ब्रह्मसूत्र अद्के भाष्य रचने बहुत खुशिया गी गीता भाष्य नोड़ा ब्रह्मसूत्र भाष्य के आदेश को ब्रह्मसूत्र भाष्य नोड़ अत्यंत संतुष्टी महाभारत तात्पर्य निर्णय आदेश को नो आज्ञान स्वीकार शास्त्रातरणि संजान ಬರಿ ಮಹಾಭಾರತನೇ ಇಟ್ಟುಕೊಂಡು ನಾವು ನಿರ್ಣಯ ಮಾಡ್ತೀವಿ ಅಂದರೆ ಗ್ರಂಥ ಕೆಟ್ಟೋಗಿದೆ ನಿರ್ಣಯ ಮಾಡಲಿಕ್ಕೆ ಬರೋಲ್ಲ ಮನೆಯಲ್ಲಿ ಇರೋ ಮೊಸರು ಕೆಟ್ಟೋಗಿದೆ ಹಾಲನ್ನು ಹಾಗೆ ಬಿಟ್ಟರೆ ಹೊಡೆದು ಹೋಗಿ ನಾಳೆ ಅದು ಕೆಟ್ಟ ಹೋಗುತ್ತೆ ಹೆಪ್ಪು ಹಾಕೋದು ನಮ್ಮಲ್ಲಿ ಬೇರೆ ಒಳ್ಳೆ ಮೊಸರು ಸ್ಟಾಕಿದೆ ಅದರಿಂದ ನಾವು ಹೆಪ್ಪಾಕೊಂಡ್ರೆ ಹಾಗೆ ಶಾಸ್ತ್ರಾಂತ ಬೇರೆ ಬೇರೆ ಶಾಸ್ತ್ರಗಳನ್ನೆಲ್ಲ ಸರಿಯಾಗಿ ತಿಳಿದು ಸಂಜಾನನ್ ವೇದಾಂಶ್ಚಾಸ್ಯಪ್ರಸಾದತಃ ವೇದವನ್ನು ಕೂಡ ನಾನಾಗ ನಾನೇ ಅಲ್ಲ ಹಾಸ್ಯಪ್ರಸಾದತ ಎಂಥ ಮಾತಾಡ್ತಾರೆ ಆಚಾರ್ಯರು ಸರ್ವಜ್ಞರಾದರೂ ಕೂಡ ಭಗವಂತನ ಅನುಗ್ರಹದಿಂದ ಇದನ್ನೆಲ್ಲ ತಿಳಿದಿದ್ದೇವೆ ನಾವು ಇಷ್ಟಾದರೂ ನಾ ಹೇಳ್ತೇನೆ ಕೇಳು ಅಂತನೋಲ್ಲ ದೇಶ ದೇಶೇ ತಥಾ ಗ್ರಂಥ್ವ ಚೈವ ಪೃಥಗ್ವಿಧಾನ್ ಯಥಾಸ ಭಗವಾನ್ವೇ ಸಹ ಸಾಕ್ಷಾನ್ ನಾರಾಯಣ ಪ್ರಭು ದೇಶದ ಕಾಶ್ಮೀರದಿಂದ ಹಿಡ್ಕೊಂಡು ಉನ್ನತ ಪಾಠಗಳು ಕಾಶ್ಮೀರದಲ್ಲಿ ಸಿಗುತ್ತೆ ಇಲ್ಲಿ ಕನ್ಯಾಕುಮಾರಿಯ ತನಕ ಎಲ್ಲ ಕಡೆಯಲ್ಲೂ ಕೂಡ ಗ್ರಂಥ ಶೋಧನೇ ನಡೆಸಿ ಎಲ್ಲೆಲ್ಲಿ ಗ್ರಂಥಾಲಯ ಇದೆ ಅಲ್ಲಿಂದ ಎಲ್ಲ ಕಡೆಯಿಂದಲೂ ತರಿಸಿ ಪ್ರತಿ ದೇಶ ದೇಶದಲ್ಲೂ ಹುಡುಕಿ ವೇದವ್ಯಾಸನೆಯವರಿಗೆ ನಾರಾಯಣನಿಗೆ ಯಾವುದು ಸಮ್ಮತ ಈಗ ಒಂದು ಯುಕ್ತಿ ಹೇಳಿದರೆ ಎಲ್ರಿಗೂ ಹೊಂದಾಣಿಕೆ ಆಯಿತಾ ನೋಡಿ ಭೀಷ್ಮಾಚಾರ್ಯರ ಗೀತೆಯಲ್ಲೊಂದು ವಾಕ್ಯ ಬರುತ್ತೆ ಗೀತೆಯಲ್ಲಿ ಏನಂತಾರೆ ಅಪರ್ಯಾಪ್ತಂ ಬಲಂ ಭೀಷ್ಮಾಭಿರಕ್ಷಿತ ಪರ್ಯಾಪ್ತಮ್ವಿದೇಶಾಂ ಬಲಂ ಭೀಮಾಭಿರಕ್ಷಿತ ಬಹಳ ಅಮೌಲ್ಯವಾದ ಪದ್ಯ ಇದನ್ನ ಕಡೆ ದುರ್ಯೋಧನ ಹೇಳಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿ ನಿಲ್ಲಿಸ್ತಾನೆ ಮೊದಲು ಅವನ ಮಾತ್ರ ಶುರುವಾಗೋದು ಅವನೊಂದೊಂದು ಅಭಿಪ್ರಾಯ ಇದೆ ಗೀತೆಯಲ್ಲಿ ಅದನ್ನು ಯಾಕೆ ಹಾಕುವುದು ಅಂತ ವಿಮರ್ಶೆ ಮಾಡಬೇಕಾಗತ್ತೆ ಗೀತೆಯ ಆರಂಭದಲ್ಲಿ ದುರ್ಯೋಧನನ ವಾಕ್ಯ ಕೇಳಿಕೊಂಡು ನಾವು ಭಕ್ತಿಯಿಂದ ಅವನ ವಾಕ್ಯ ಕಿತ್ತಾಕ್ಬಿಡಬಾರ್ದಾಗಿತ್ತೆ ಹಂಗೆ ನಾನಾ ಸಂದೇಹಗಳಿಗೆ ಎಡೆ ಮಾಡಿಕೊಡುವಂಥದ್ದು ಅಂಥದ್ರಲ್ಲಿ ಈ ಮಾತಿದೆ ಏನು ಅರ್ಥ ಇದಕ್ಕೆ ಅಂತ ನೋಡಬೇಕು ಎಲ್ಲರೂ ಆನಂದಗಿರಿ ಟೀಕೆಯಿಂದ ಹಿಡ್ಕೊಂಡು ಶಂಕರಾಚಾರ್ಯರ ಶಿಷ್ಯ ಆನಂದಗಿರಿ ಅವರಿಂದ ಹಿಡ್ಕೊಂಡು ಎಲ್ಲರೂ ಅದಕ್ಕೆ ವ್ಯಾಖ್ಯಾನ ಮಾಡುತ್ತಾರೆ ನಮ್ಮದು ಹನ್ನೊಂದು ಅಕ್ಷೋಹಿಣಿ ಇದೆ ಆದ್ದರಿಂದಾಗಿ ನಮ್ಮದು ಅಪರ್ಯಾಪ್ತ ಇಷ್ಟೇ ಅಂತ ಇಲ್ಲ ಹನ್ನೊಂದು ಅಂದಮೇಲೆ ಇಷ್ಟೇ ತಾನೇ ಆದರೂ ಇಷ್ಟು ಅಂತಿಲ್ಲ ನಮ್ಮದು ತುಂಬ ಇದೆ ಅವ್ರದ್ದು ಆದರೆ ಪರ್ಯಾಪ್ತ ಇಷ್ಟೇ ಅಂತ ಒಂದು ಚೌಕಟ್ಟಿದೆ ಆ ಮಾತಿಗೆ ಅರ್ಥವೇ ಇಲ್ಲ ನಿಮ್ಮದಕ್ಕೂ ಒಂದು ಚಿಕ್ಕ ಚೌಕಟ್ಟಿದೆ ಪಾಂಡವರದಕ್ಕೆ ಚಿಕ್ಕ ಚೌಕಟ್ಟಿದೆ ಅವ್ರದಕ್ಕೊಂದು ದೊಡ್ಡ ಚೌಕಟ್ಟಿದೆ ಪರ್ಯಾಪ್ತ ಅಪರ್ಯಾಪ್ತ ಶಬ್ದ ಆ ಅರ್ಥದಲ್ಲಿ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲಿ ಭೀಷ್ಮ ಭೀಮ ಅಂತ ಬೇರೆ ಮಾತಾಡ್ತಾನೆ ಇಬ್ಬರು ಸೇನಾಧಿಪತಿಗಳನ್ನು ತಗೊಳ್ಳಿಲ್ಲ ಎದುರುಗಡೆ ಕಂಡವರಿಬ್ಬರನ್ನಿಟ್ಟುಕೊಂಡು ಅತ್ಯಂತ ಬಲಿಷ್ಠರನ್ನು ಇಬ್ಬರನ್ನ ಇಟ್ಟುಕೊಂಡು ಒಂದು ರೀತಿಯಲ್ಲಿ ಅದು ರೈಮಿಂಗ್ ವರ್ಡ್ ಭೀಷ್ಮ ಭೀಮಾ ಅಂತ ಅದನ್ನಿಟ್ಟುಕೊಂಡು ಮಾತಾಡಿದ್ದಾನೆ ಅವರು ವಜ್ರದ ವಿವಾಹವನ್ನು ರಚನೆ ಮಾಡಿದ್ದು ಪಾಂಡವರು ಮದುವಲಿಗೆ ತುದಿಯಲ್ಲಿ ಭೀಮನೆ ಕಾಣಿಸ್ತಾ ಇತ್ತು ಅದು ಒಂದು ಕಾರಣ ಆಗುತ್ತೆ ಇದೆಲ್ಲ ಇಟ್ಟುಕೊಂಡು ಮಾತಾಡಿದ್ದಾನೆ ದುರ್ಗೋಧನ ಇದರಲ್ಲಿ ನಮ್ಮದು ಸಕಾಗೋಷ್ಟಿದೆ ಅವನು ಸಕಾಗೋಷ್ಟಿಲ್ಲ ಅಂತ ಮಾತಾಡಿದರೆ ಏನರ್ಥ ಇದರ ಮೇಲೆ ಭೀಮಸೇನ ದೇವರ ಭೀಷ್ಮಾಚಾರ್ಯರ ಪರಾಕ್ರಮಗಳನ್ನು ನೋಡಿದರೆ ಯಾರದು ಹೆಚ್ಚು ಭೀಷ್ಮಾಚಾರ್ಯರೇ ಕಡೆಗೆ ಅಂತಾರೆ ಮಾತನ್ನು ನನ್ನ ಕೈಯಲ್ಲಿ ಆಗದೆ ಇದ್ದದ್ದನ್ನೆಲ್ಲ ಭೀಮ ಸಾಧಿಸಿದ ಬ್ರಾಹ್ಮಣರಿಗೆ ರಕ್ಷಣೆ ಕೊಡಬೇಕು ಅಂತ ಏಕಚಕ್ರ ನಗರಿಯಲ್ಲಿ ಬೇಡಿ ಬಂದಿದ್ರಪ್ಪ ಬಕಾಸವನ್ನು ನಾನು ಕೊಲ್ಲಬೇಕು ಅಂತ ಬಹಳ ಪ್ರಯತ್ನ ಮಾಡಿದೆ ಅವನ ಬಲ ನನಗೆ ತಡಿಲಿಕ್ಕಾಗಿಲ್ಲ ನನಗೆ ಬ್ರಾಹ್ಮಣರನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ನಾನು ಅದರಲ್ಲಿ ಸೋತು ಹೋದೆ ಭೀಮಸೇನ ರಕ್ಷಣೆ ಮಾಡಿದ ಬ್ರಾಹ್ಮಣಾನ್ನು ಭರ ರಾಜೇಂದ್ರ ಪುನಶ್ಚ ಬ್ರಾಹ್ಮಣಾನ್ ಭರ ಅಂತ ಆದೇಶ ಕೊಟ್ಟು ಸಾಯ್ತಾರೆ ಭೀಷ್ಮಾಚಾರ್ಯರು ಅವರು ಆ ಮಾತನಾಡಬೇಕಾಗಿದ್ದರು ಎಷ್ಟಿತ್ತು ಒಳಗಡೆಯಲ್ಲಿ ಅದೇ ಭೀಮಸೇನ ದೇವರೇನು ಮಾಡಿದರು ವಿಪ್ರಾನುಕ್ರೋಶಪಾಶೀ ಅಸುಭಿದೃತಿ ಸುಖ ಸೇಖ ಚಕ್ರ ಜನಾನ ಅವರ ಆ ಬ್ರಾಹ್ಮಣರಿಗಿದ್ದ ಆಪತ್ತನ್ನು ಕಳೆದ್ರು ಭೀಮಸನ ದೇವರು ನೋಡಿ ಅಲ್ಲಿ ಫೇಲ್ ಆಗಿದ್ದಾರ ಜರಾಸಂಧಾನ ಜೊತೆಯಲ್ಲಿ ಒಪ್ಪಂದ ಮಾಡ್ಕೊಂಡು ಕೂತಿದ್ರು ನನ್ನ ತಂಟೆಗೆ ನೀವು ಬರಬೇಡ ನಿಂತ ಅಂಟೆಗೆ ನಾವು ಬರೋಲ್ಲ ಯಾಕೆ ಬಲ ಸಾಕಾಗ್ತಾ ಇರಲಿಲ್ಲ ಹಿಡಿಂಬನನ್ನು ಏನೂ ಮಾಡಲಿಕ್ಕಾಗದೇನೇ ಅವನನ್ನು ಮರ್ದನ ಮಾಡೋಕ್ಕಾಗದೆ ಸುಮ್ಮನೆ ಕೂತಿದ್ರು ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕಾಗದೇನೆ ಇದೆಲ್ಲ ಬಾಹ್ಯ ಬಲ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕಾಗದೆ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದರು ಭೀಷ್ಮಾಚಾರ್ಯರು ತಲೆ ತಗ್ಸಿ ಸುಮ್ಮನೆ ಕೂತಿದ್ದರು ಇವೆಲ್ಲ ದೃಷ್ಟಿಯಲ್ಲೂ ಕೂಡ ಭೀಮಸೇನದೇವರಿಗಿಂತ ಅತ್ಯಂತ ಅಲ್ಪರಾಗಿ ಕಾಣುತ್ತಾರೆ ಭೀಷ್ಮಾಚಾರ್ಯರು ಇದು ದುರ್ಯೋಧನಿಗೆ ಗೊತ್ತಿಲ್ಲದೆ ಇದ್ದದ ಅದಕ್ಕೆ ದುರ್ಯೋಧನ ಆಡ್ತಾ ಇರೋ ತನ್ನ ದುಃಖ ತೋಡ್ಕೊಳ್ತಾ ಇದ್ದಾನೆ ಇಲ್ಲಿ ಭೀಮ ಆ ಎದುರುಗಡೆಯಲ್ಲಿ ಭೀಮ ಕಾಣ್ತಾ ಇದ್ದಾನೆ ಭೀಮಾರ್ಜುನ ಸಮಾನಿಧಿ ಎಲ್ಲರಿಗೂ ಒಂದೇ ಅಭಿಪ್ರಾಯ ಇದೆ ಅವರಿಗೆ ನನ್ನ ಕಡೆಯಲ್ಲಿ ನಾನು ಮೋಸ ಮಾಡಿ ಎಳ್ಕೊಂಡು ಬಂದವರು ಇವರೆಲ್ಲರೂ ನಮ್ಮ ಭೀಷ್ಮಾಚಾರ್ಯರನ್ನ ಯಾವುದೋ ಒಂದು ಕಟ್ಟಿಗೆ ಎಳ್ಕೊಂಡು ಬಂದು ಕೂಡಿಸ್ಕೊಂಡಿದ್ದೇನೆ ಆದರೆ ಅವರಿಗೆ ವೀಕ್ನೆಸ್ ಇದೆ ಶಿಖಂಡಿ ಎದುರಿಗೆ ಬಂದ ಯುದ್ಧ ಮಾಡುವಲ್ಲ ಹಿಂಸನ ನನಗೆ ಇಲ್ಲ ಅದರಿಂದ ಅವರ ಬಲ ಪರ್ಯಾಪ್ತ ನಮ್ಮನ್ನು ಗೆಲ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕಾಗುವಷ್ಟಿದೆ ನಮ್ಮಲ್ಲಿ ಅಷ್ಟು ಬಲ ಇಲ್ಲ ಅದರಿಂದ ಭೀಷ್ಮಾಚಾರ್ಯರಿಗೆ ದುರ್ಬಲರಾದ್ದರಿಂದಲೇ ಅವರನ್ನ ಸದಾ ರಕ್ಷಣೆ ಮಾಡಿಕೊಳ್ಳ್ರಿ ಅವರು ದುರ್ಬಲರಾಗಿರಲಿಲ್ಲ ಅಂತಂದರೆ ಅವರನ್ನು ನೀವು ರಕ್ಷಣೆ ಮಾಡಿ ಅಂತ ಏನು ಕೇಳ್ತಿರಲಿಲ್ಲ ವಿಶ್ವಮೇವ ಅಭಿರಕ್ಷ ಅಂತೂ ಅಂತ ಯಾಕೆ ಅಂದರೆ ಇಂಥ ಎಷ್ಟೋ ನಿರ್ಣಯ ಮಾಡಬೇಕಾದ ಪ್ರಸಂಗಗಳು ತುಂಬ ಇದ್ದಾವೆ ಇದನ್ನು ಗಮನಿಸದೆ ನಾವು ಭಾರತಕ್ಕೆ ವ್ಯಾಖ್ಯಾನ ಮಾಡ್ತೀವಿ ಅಂತ ಹೊರಟ್ರೆ ಮಹಾ ಅಪಚಾರ ಆಗುತ್ತೆ ಅದಕ್ಕೆ ಶಾಸ್ತ್ರಾಂತರಗಳನ್ನು ಪ್ರಸಂಗಾಂತರಗಳನ್ನು ಎಲ್ಲ ತಿಳಿದು ಭಗವದ್ ಅನುಗ್ರಹದಿಂದಾಗಿ ಜಗಾದ ಭಾರತಾದ್ಯೇಶು ತಥಾವಕ್ಷೇ ತದೀಕ್ಷೆ ಭಾರತದಲ್ಲೇ ಹೇಗೆ ಹೇಳ್ತಾರೆ ಇವತ್ತು ಪ್ರಮುಖವಾದ ಯಾವ ಭಾಗಗಳಿದ್ದಾವೆ ಭಾರತದಲ್ಲಿ ಅವುಗಳನ್ನೆಲ್ಲ ಇಟ್ಟುಕೊಂಡು ನಾವು ಆ ರೀತಿಯಲ್ಲಿ ಹೇಳ್ತೇವೆ ಸಂಕ್ಷೇಪ ಸರ್ವಶಾಸ್ತ್ರಾರ್ಥ ಭಾರತಾರ್ಥ ಅನ್ಸ್ನಾರಥಃ ಸಂಕ್ಷೇಪವಾಗಿ ಸಮಗ್ರ ಶಾಸ್ತ್ರಗಳ ಅರ್ಥವನ್ನೇ ಭಾರತದಲ್ಲಿ ಹೇಗೆ ಹೇಳಿದ್ದಾರೋ ಹಾಗೆ ನಿರ್ಣಯ ಕೊಟ್ಟು ಹೀಗೆ ಪ್ರತಿಜ್ಞೆ ಮಾಡಿ ಆಚಾರ್ಯರು ಆರಂಭ ಮಾಡ್ತಾರೆ ಇನ್ನು ಮುಂದೆ ಹೇಗಿದೆ ಎನ್ನುವುದನ್ನು ಗುಂಪು ಗುಂಪು ಮಾಡಿಕೊಂಡರೆ ಎರಡು ದಿವಸದಲ್ಲಿ ನೋಡಿ ಮುಗಿಸ್ಕೊಡ್ಬೋದು ಅತ್ಯಂತ ಪ್ರಧಾನ ಪ್ರಾಯ ಉಪನ್ಯಾಸಕ್ಕೆ ಅಂತ ಹೊರಟಾಗಿ ಯಾರು ಇದನ್ನು ಹೇಳೋಲ್ಲ ಕಥೆಗೀತೆ ಇರೋಲ್ಲ ಯಾರೂ ಕೇಳೋಲ್ಲ ಇದನ್ನು ಅದರ ಮುಖ್ಯಾಂಶ ಅಂಶ ನಾಳೆ ಭಾರತ ಕೇಳುವವರಿಗೆ ಈ ಹೃದಯದಲ್ಲಿ ಈ ಕೆಲವು ಮರ್ಮಗಳು ಗೊತ್ತಿತ್ತು ಅಂತಾದರೆ ಭಾರತವನ್ನು ಯಾರೇ ತಪ್ಪು ಹೇಳ್ತಾ ಇದ್ದರು ಕಂಡುಹಿಡಿತಾರೆ ಭಾರತದಲ್ಲಿ ಯಾವ್ದು ಸರಿ ಯಾವ ತಪ್ಪು ಇವರು ಹೇಳ್ತಾರೋ ಅಲ್ಲ ಯಾರು ಸರಿಯಾಗಿ ಹೇಳ್ತಾರೆ ಅಂತ ನಿರ್ಣಯ ಆಗುತ್ತೆ ಅದಕ್ಕೆ ಬೇಕಾದ ನಿರ್ಣಯವನ್ನು ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ ಅದು ಮುಂದಿನ ಬಾರಿ ನಾವು ವೇದಾಂತಿಕದ